ಋಷಿಕೇಶ ಇಂದ್ರಿಯಗಳಿಗೆ ಒಡೆಯನೆ ಸುಕೇಶ ಶೋಭನವಾದ ಕೇಶಗಳುಳ್ಳವನೆ ಅಥವಾ ಶೋಭನರಾದ ಕೇಶ ಕ ಈಶ ಬ್ರಹ್ಮ ರುದ್ರರು ಯಾವನಿಗೆ ಮಗ ಮೊಮ್ಮಗನಾಗಿ ಇದ್ದಾರೋ ಅಂತವನು ಸುಕೇಶ ಎಂಥ ಮಕ್ಕಳು ಎಂಥಾ ಮೊಮ್ಮಕ್ಕಳು ನಗ ಅಥವಾ ಸುಖೇ ಶೋಭನ ಸುಖ ವಿಷಯಕವಾದ ಅಶಃ ಅಂದ್ರೆ ಅಶನಂ ಭೋಗ ಯಾರಿಗಿದೆಯೋ ಅವನು ಸುಕೇಶ ಪರೇಶ ಸರ್ವೋತ್ತಪರಾದವರಿಗೂ ಈಶನೇ ದ್ವಿಂದೇ ಶರಣ ಎಲ್ಲರಿಗೂ ಶರಣ ರಕ್ಷಕರ್ಯಾರೋ ಅವರಿಗೂ ಈನೀಶ ಅಥವಾ ಶರಣ ಅಂದ್ರೆ ಗ್ರಹ ಗ್ರಹ ಅಂದ್ರೆ ಗೃಹಿಣಿ ಗ್ರಹ ಮುಂಚುತ್ತೆ ಹೆಂಡಂದಿರು ಶರಣ ಹದಿನಾರು ಸಾವಿರದ ನೂರ ಎಂಟು ಹೆಂಡಂದಿರಿಗೆ ಈಶ ಶರಣೇಶ ಅಥವಾ ಶ ಸುಖಹೇತುವಾದ ರಣ ಅಂದ್ರೆ ವೇದ ಶಬ್ದ ಆ ರಣ ಶಬ್ದ ಆ ವೇದಗಳಿಗೆ ಈಶನೇ ಕಲೇಶ ಮತ್ಸ್ಯಕುರ್ಮಾದಿ ಕಲಾಗಳಿಗೆ ಅಂಶಗಳಿಗೆ ಈಶಾ ಅಂದ್ರೆ ಅಭಿವ್ಯಂಜಕನೇ ಅಥವಾ ಕಲಾ ಬ್ರಹ್ಮಾದಿ ಭಿನ್ನಾಂಶ ಇದೇನಿದ್ದಾರೋ ಅವರಿಗೆ ಈಶನೆ ಅಥವಾ ಕ ಬ್ರಹ್ಮಾದಿ ಸಮಸ್ತ ಜೀವರಾಶಿಗಳ ಸುಖ ಯಾವನ ಸುಖದ ಮುಂದ ಲೇಶ ಅವನು ಕಲೇಶ ಅಥವಾ ಕ ಬ್ರಹ್ಮದೇವರು ಮತ್ತು ತದಪಲಕ್ಷಿತ ಸಮಸ್ತ ಚೇತನರೇ ಯಾವನ ಮುಂದ ಲೇಷ ತೃಣ ಕಣ ಸಮಾನರು ಅವನೇ ಅಥವಾ ಕಲಾ ಅರವತ್ನಾಲ್ಕು ಕಲೆಗಳಿಗೆ ಈಶಾ ಪ್ರವರ್ತಕನೇ ಕಲಾ ಮತ್ಸಾದಿ ಕಲಾಗಳು ಅವುಗಳಿಗೆ ಈಶಾ ಅಧಿವ್ಯಂಜಕ ಬ್ರಹ್ಮಾದಿ ಭಿನ್ನ ಕಲೆಗಳಿಗೆ ಒಡೆಯ ಕ ಬ್ರಹ್ಮಾದಿಗಳು ಸುಖ ಯಾವನ ಸುಖದ ಮುಂದೆ ಲೇಷ ಕ ಬ್ರಹ್ಮಾದಿಗಳೇ ಯಾವನ ದೃಷ್ಟಿಯಲ್ಲಿ ಲೇಷ ತೃಣ ಸಮಾನ ಅಥವಾ ಕಲೆಗಳಿಗೆ ಅರವತ್ತ ನಾಲ್ಕು ಕಲೆಗಳಿಗೆ ಈಶಾ ಬಲೇಶ ಬಲ ಎಲ್ಲ ಬಲ ಎಲ್ಲ ತರಹದ ಬಲಕ್ಕೂ ಈಶಾ ಪ್ರೇರಕ ಯಾದವ ಸೈನ್ಯಕ್ಕೆ ಪ್ರೇರಕ ಬಲರಾಮನಿಗೆ ಈಶಾ ಅಥವಾ ಬ ಮುಖ್ಯಪುರಾಣ ದೇವರು ಅವನು ಯಾರ ಮುಂದ ಲೇಷ ಹಿಂದಿನಂಗೆ ಕ ಲೇಷ ಬ ಲೇಷ ವಾಯುದೇವರು ಲೇಷನೆ ವಾಮುದೇವರು ಲೇಷನೆ ಬಲ ಅಂದ್ರೆ ಯುದ್ಧ ಅದಕ್ಕೆ ಈಶಾ ಬಲ ಪರಾಕ್ರಮ ಅದಕ್ಕೆ ಈಶಾ ಆಮೇಲೆ ಅಥವಾ ಬಲ ಅಂದ್ರೆ ಖೇಶ ಅವರಿಂದ ಅಭಿಮನ್ಯಮಾನವಾದ ಮನನ ಯುಕ್ತನುಸಂಧಾನಾತ್ಮಕವಾದ ಜ್ಞಾನ ಅದಕ್ಕೆ ಈಶಾ ಸುಖೇಶ ಸುಖಕ್ಕೆ ಒಡೆಯ ಸುಶೋಭನವಾದ ಖ ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶ ಜನ್ಯವಲ್ಲದ ಆಕಾಶ ಅದಕ್ಕೆ ಈಶಾ ಸುಶೋನವಾದ ಖ ಇಂದ್ರಿಯಗಳಿಗೆ ಈಶ ಸುಖಕ್ಕೆ ಮುಕ್ತಿಗತವಾದ ಆನಂದಕೀಶ ಬಲೇಶ ಸುಖೇಶ